ಶ್ರೀ ಗುರುಭ್ಯೋ ನಮಃ ಹರಿ ಓಂ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ಎರಡನೇದಾದ ರುದ್ರ ಸಂಹಿತೆ ಅದರಲ್ಲಿ ಸೃಷ್ಟಿಕಂಡ ಅದರಲ್ಲಿ ಒಂದನೇ ಅಧ್ಯಾಯವನ್ನು ಈಗಾಗಲೇ ನೋಡಿದ್ದೇವೆ ಎರಡನೇ ಅಧ್ಯಾಯ ಇವತ್ತು ಎರಡನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಇರತಕ್ಕಂಥ ಕಥಾವಸ್ತು ಹೀಗಿದೆ ಅಂದರೆ ಮೊದಲನೇ ಅಧ್ಯಾಯದಲ್ಲಿ ನಾರದ ಮತ್ತು ಬ್ರಹ್ಮ ಬ್ರಹ್ಮ ನಾರದರ ಸಂವಾದ ರೂಪವಾದಂತಹ ಈ ವಿಚಾರ ಯಾವುದು ಪರಮಾತ್ಮ ನಿರಾಕಾರ ನಿರ್ಗುಣ ಸ್ವರೂಪನಾದಂಥವ ಹೇಗೆ ಸಾಕಾರವನ್ನು ಹೊಂದಿದ ಹೇಗೆ ಅದರಿಂದ ಸಾಕಾರ ಈ ಸೃಷ್ಟಿ ಹೇಗಾಯಿತು ಅವನಿಂದ ಹಾಗೂ ಅದರಿಂದ ಅವನಿಗೆ ಪ್ರಯೋಜನ ಏನು ವ್ಯಾಖ್ಯೆ ಮಾಡಿದ ಏನಂತಕ್ಕಂಥ ಪ್ರಶ್ನೆ ಶೌನಕಾದಿಗಳದ್ದು ಶು ಸೂತಮನೆಗಳಿಗೆ ಆವಾಗ ಸೂತಮನಿಗಳು ಹಿಂದೆ ಇದೇ ರೀತಿಯಲ್ಲಿ ಪ್ರಶ್ನೆ ಬಂದಿತ್ತು ಅಂತಲೇ ಹೇಳ್ತಾರೆ ಚತುರ್ಮುಖ ಬ್ರಹ್ಮನಲ್ಲಿ ಅವರ ಮಗನಾದಂಥ ಮಾನಸಪುತ್ರಂಥ ದೇವಶ್ರೀ ನಾರದರು ವಿಷ್ಣುವಿಂದ ಪ್ರಚೋದಿತರಾಗಿ ಈ ಪ್ರಶ್ನೆಯನ್ನು ಹಾಕಿದ್ದರು ಆವಾಗ ನಡೆ ನಡೆದಂತಹ ಒಂದು ಸಂವಾದದ ಕಥೆಯನ್ನು ಈಗ ಹೇಳ್ತಾ ಇದ್ದಾರೆ ಈ ಎರಡನೇ ಅಧ್ಯಾಯದಲ್ಲಿ ಅಂದರೆ ನಾರದನು ಹಿಮವತ್ ಪರ್ವತಕ್ಕೆ ಹೋಗಿ ಹಿಮಾಲಯಕ್ಕೆ ಹೋಗಿ ತಪಸ್ಸನ್ನು ಮಾಡ್ತಾ ಇರ್ತ ಇರುವಾಗ ಇಂದ್ರ ಅವನಿಗೆ ತಪೋ ವಿಘ್ನವನ್ನು ಉಂಟು ಮಾಡಲಿಕ್ಕೆ ಕಳಿಸ್ತಾನೆ ಶಿವನ ಪ್ರಭಾವದಿಂದ ಮನ್ಮಥನ ಸೋಲು ಪರಾಭವ ತನ್ನ ಪ್ರಭಾವದಿಂದಲೇ ಮನ್ಮಥನು ಪರಾಜಿತನಾದ ಅಂಥೇಳಿ ನಾರದ ಅಂದ್ಕೊಳ್ತಾನೆ ಅವನ ತಪ ತಪಸ್ಸಿನ ಪ್ರಭಾವದಿಂದ ಅಂಥೇಳಿ ಹೀಗೆ ನಾರದ ಪಟ್ಟು ಬ್ರಹ್ಮನ ಬಳಿಗೂ ವಿಷ್ಣುವಿನ ಬಳಿಗೂ ಹೋಗಿ ತನ್ನ ಪ್ರಭಾವವನ್ನು ಹೇಳಿಕೊಳ್ತಾನೆ ಮನ್ಮಥರನ್ನೇ ತಾನು ಪರಾಜಿತನನ್ನಾಗಿಸಿದ್ದೇನೆ ಅಂಥೇಳಿ ಗೆದ್ದಿದ್ದೇನೆ ಅಂತೇಳಿ ಸೋಲಿಸಿದ್ದೇನೆ ಮನ್ಮಥ ಪರಾಜಯವು ಶಿವನ ಮಹಿಮೆಯಿಂದಾದದ್ದು ಅಂತೇಳಿ ಬ್ರಹ್ಮ ವಿಷ್ಣುಗಳು ಇಷ್ಟು ಹೇಳಿದರೂ ಕೂಡ ಕೇಳದೆ ತನ್ನ ತಪೋಮಹಿಮೆಂದರೆ ಕಾಮನ ಗರ್ವಭಂಗವನ್ನು ಮಾಡಿದ್ದೇನೆ ಎನ್ನತಕ್ಕದನ್ನು ನಾರದನು ಆ ರೀತಿಯಲ್ಲಿ ಹೆಮ್ಮೆ ಪಟ್ಟುಕೊಂಡು ಹೊರಟು ಹೋಗ್ತಾನೆ ಈ ವಿಚಾರ ಎರಡನೇ ಅಧ್ಯಾಯದ ಕಥಾವಸ್ತು ಶ್ರೀ ನಮಃ ಅಥ ಶ್ರೀಶಿವಮಹಾಪುರ ರುದ್ರ ಸಂಹಿತಿಖಂಡ್ ಸೂತ ಉಚೇ ಎಕಸ್ ಸಮಿಸತ್ತ ಬ್ರಹ್ಮಪುತ್ರೋ ವಿನೀತ್ರಾಹ್ಮಣೋತ್ತೋತ್ತಮಸ್ ವಂದನಂದಲದಲ್ಲಿ ಮುನಿ ಸತ್ತದ ಮುನಿಶ್ರೇಷ್ಠ ಅಂತ ಋಷಿಶ್ರೇಷ್ಠ ಅಂತ ನಾರದ ಮಹರ್ಷಿ ಬ್ರಹ್ಮಪುತ್ರ ಬ್ರಹ್ಮಪುತ್ರ ಅಂಥ ಋಷಿಶ್ರೇಷ್ಠರೂ ಆದಂತಹ ನಾರದ ಮಹರ್ಷಿಗಳು ವಿನೀತ ಆತ್ಮ ಅಂದರೆ ಮನವು ನಿಯಂತ್ರಣ ಮಾಡಿದವರಾಗಿ ತನ್ನ ತಾನು ಆತ್ಮ ನಿಗ್ರಹವುಳ್ಳವರಾಗಿ ಇಂದ್ರಿಯ ಮನಸ್ಸುಗಳನ್ನು ನಿಗ್ರಹಿಸಿಕೊಂಡು ವಿನೀತ ಆತ್ಮ ವಿನಯಾನ್ವಿತರು ಭಗವಂತನ ಬಗ್ಗೆ ಇನ್ನೊಂದು ನೀತ ಅಂದರೆ ಒಯ್ದ ವಿಶೇಷವಾಗಿ ಸೆಳೆದುಕೊಂಡ ನಿಗ್ರಹಿಸಿಕೊಂಡಂಥ ತನ್ನೊಳಗೆ ಸೆಳೆದುಕೊಂಡ ಹೊರಗೆ ಹೋಗೋದಾಗಿ ಇಂದ್ರಿಯಗಳ ಶಕ್ತಿಗಳನ್ನು ಮತ್ತು ಮನಸ್ಸನ್ನು ಒಳಗಡೆ ನೀತ ಅಂದರೆ ಆನೀತ ವಿನೀತ ಆನೀತ ಅಂದರೆ ಕರೆದರಲ್ಪಟ್ಟ ಅಂತೇಳಿ ಹಾಗೆ ವಿನೀತ ವಿಶೇಷವಾಗಿ ನಿಗ್ರಹಿಸಲ್ಪಟ್ಟಂತಹ ಮನಸ್ಸು ಮತ್ತು ಬುದ್ಧಿ ಇಂದ್ರಿಯಗಳು ತಪೋರ್ಥ ಮನ ಆಧೆ ತಪಸ್ಸಿಗೋಸ್ಕರವಾಗಿ ತಪಸ್ಸು ಮಾಡಬೇಕು ಎನ್ನತಕ್ಕಂತಹ ಒಂದು ಮನಸ್ಸನ್ನು ಮಾಡಿದರು ಹಿಮಶೈಲ ಗುಹಾ ಕಾಚಿದೇಕಾ ಪರಮಶೋಭನಾಸಮೀಪೆ ಸುರ ನದಿ ಸದಾ ವಹತಿ ವೇಗತ ಹಿಮವತ್ ಪರ್ವತದ ಹಿಮಶೈಲ ಹಿಮಾಲಯ ಹಿಮ ಹಿಮದಿಂದ ಕೂಡಿದಂತಹ ಪರ್ವತ ಅದರ ಗುಹೆ ಕಾಚಿದೇಕಾ ಒಂದು ಪರಮಶೋಭನಾ ಅತ್ಯಂತ ಸುಂದರವಾದಂತಹ ಗುಹೆಯೊಂದು ಆ ಹಿಮವತ್ ಪರ್ವತದ ತಪ್ಪಲ್ನಲ್ಲಿತ್ತು ಯತ್ಸಮೀಪೆ ಸುರ ನದಿ ಸದಾ ವಹತಿ ವೇಗದ ಯಾವಾಗಲೂ ವೇಗದಿಂದ ಸುರ ನದಿಯಾದಂತಹ ಗಂಗೆ ಗಂಗಾ ನದಿ ಹರಿಯುತ್ತಾ ಇತ್ತು ಗಂಗಾ ನದಿ ತ್ರಿಪಥಗಾಮಿ ಅನ್ನತಕ್ಕಂಥ ಹೆಸರನ್ನು ಪಡೆದಿದೆ ಅದು ಮೂರು ಲೋಕಗಳಲ್ಲಿ ಕೂಡ ಹರಿಯತಕ್ಕಂಥ ಒಂದು ವಿಶೇಷವಾದ ನದಿ ಹಾಗೆಯೇ ಅದು ಹರಿಪಾದದಿಂದ ಹುಟ್ಟಿ ಬ್ರಹ್ಮನ ಕಮಂಡಲಿಗೆ ಕಮಂಡಲನ್ನು ಸೇರಿ ಅಲ್ಲಿಂದ ಶಿವನ ಶಿರಸಿಗೆ ಎಳೆದು ಇದು ಹೀಗೆ ದೇವಲೋಕದಲ್ಲಿಯೂ ಹರಿದಂಥದ್ದು ಆ ಬಳಿಕ ಭೂಲೋಕಕ್ಕೆ ಬರ್ತದೆ ಬರುವಾಗ ಶಿವನ ತಲೆಗೆ ಬಿದ್ದು ಕೆಳಗೆ ಆಮೇಲೆ ಹೀಗೆ ಅಲ್ಲಿ ತ್ರಿಮೂರ್ತಿಗಳ ಅಂಶ ಕೂಡ ಅಲ್ಲಿದೆ ಅಷ್ಟು ಪರಮ ಪಾವನವಾದದ್ದು ಮೂರ್ತಿಗಳ ಪ್ರಭಾವ ಶಕ್ತಿ ಇದೆ ಅದರಲ್ಲಿ ಮೇಲೆ ಭೂಲೋಕ ಭೂಮಿಯಲ್ಲಿ ಹರಿದು ತ್ರಿಪಥಗಾಮಿನಿ ಅಂತೇಳಿ ಅದು ನಿಜವಾಗಿ ಭಗೀರಥನ ತಪಸ್ಸಿಗೆ ಒಲಿದು ಅವನ ಪೂರ್ವಜರಾದಂತಹ ಸಾಗರರು ಅಥವಾ ಸಾಗರ ಯಾರಿದ್ದಾರೆ ನೂರು ಜನ ಅವರು ಒಬ್ಬ ಋಷಿ ಶಾಪದಿಂದ ಭಸ್ಮ ಆಗಿರ್ತಾರೆ ಅಶ್ವಮೇಧಿಯಾಗದ ಕುದುರೆಯನ್ನು ಹುಡುಕಿಕೊಂಡು ಹೋಗಿದ್ದವರು ಪಾತಾಳಕ್ಕೆ ಸಗರ ಪುತ್ರರು ಅಲ್ಲಿ ಪಾತಾಳದಲ್ಲಿ ಒಬ್ಬರು ಋಷಿಯ ಶಾಪದಿಂದ ಅವರು ಭಸ್ಮರಾಗಿ ಹೋಗ್ತಾರೆ ಈಗ ಅವರಿಗೆ ಮುಕ್ತಿ ಹೇಗೆ ಅಂತೇಳಿ ಕೇಳಿದರೆ ಗಂಗಾ ನದಿನ ಹರಿಸಬೇಕು ಅಂತಕ್ಕಂಥದ್ದು ವಿಷಯ ತಿಳಿದು ಭಗೀರಥನಿಗೆ ಅವನು ಪ್ರಯತ್ನ ತಪಸ್ಸು ಮಾಡಿ ಗಂಗೆಯನ್ನು ಇಳಿಸ್ಲಿಕ್ಕೆ ಆವಾಗ ಭೂಲೋಕದಲ್ಲಿ ಇರಲಿಲ್ಲ ಗಂಗೆ ಹಾಗೆ ಸುರ ನದಿ ಗಂಗೆ ಗಂಗಾ ನದಿ ಅದು ಗಂಗೆ ಅಂದರೆ ಮೊದಲು ಅದಕ್ಕೆ ಬೇರೆ ಬೇರೆ ಹೆಸರುಗಳು ಇವೆ ಇದೆ ಸೂರ ನದಿ ಅಂತೇಳಿತ್ತು ಆಮೇಲೆ ಗಂಗಾ ಅಂದರೆ ಗಾ ಗಚ್ಚತಿ ಗಂಗಾ ಘಾ ಅಂದರೆ ಭೂಮಿ ಭೂಮಿಯನ್ನು ಪ್ರವೇಶಿಸಿದ ಕಾರಣ ಗಂಗೆ ಅಂತೇಳಿ ಹೆಸರಾಯಿತು ಭಗೀರಥನಿಂದ ಕರೆ ತರಲ್ಪಟ್ಟ ಕಾರಣ ಭಾಗೀರಥಿ ಅಂತೇಳಿ ಆಯಿತು ಆಮೇಲೆ ಮತ್ತೆ ಅಲ್ಲಿ ಜನ್ನು ಋಷಿಯ ತಪಸ್ಸಿಗೆ ಭಂಗ ಆದ ಕಾರಣ ಮೊದಲು ಅಲ್ಲಿ ಗಂಗಾಧರ ಅಲ್ಲಿ ಗಂಗೆ ಶಿವನ ತಲೆಯಿಂದ ಹರಿದು ಹಾಗೆ ಬಂತು ಹಾಗೆ ಅವನು ಶಿವನ ಗಂಗಾಧರ ಎನಿಸಿದ ಗಂಗೆಯಿಂದ ಧರಿಸಿದವ ಅಂಥೇಳಿ ಹಾಗೆ ಹರತೀರ್ಥ ಅಂಥೇಳಿ ಕೂಡ ಅನ್ನಿಸ್ಕೊಳ್ತದೆ ಗಂಗೆ ಶಿವನ ತಲೆಯಿಂದ ಉದ್ಭವಿಸಿ ಹರತೀರ್ಥ ಅಂತೇಳಿ ಶಿವತೀರ್ಥ ಅದಾದಮೇಲೆ ಶಿವ ಗಂಗೆ ಅಂತೇಳಿ ಕೂಡ ಈ ಜನ್ನು ಋಷಿಯ ತಪಸ್ಸಿಗೆ ಅದು ಭಂಗ ಆಶ್ರಮದ ಹತ್ರ ಕೊಚ್ಚಿಕೊಂಡು ಹೋದ ಕಾರಣ ಜಾ ಋಷಿ ಅದನ್ನು ಸಂಪೂರ್ಣವಾಗಿ ಆಪೋಷಣೆ ಮಾಡ್ತಾನೆ ಕುಡಿಯುತ್ತಾನೆ ಗಂಗಾ ನದಿಯನ್ನು ಆವಾಗ ಮತ್ತೆ ಭಗೀರಥನ ಕೆಲಸ ಆಗೋದಿಲ್ಲ ಅವನಿಗೆ ಪಾತಾಳಕ್ಕೆ ಹರಿಸ್ಬೇಕು ಇದನ್ನು ಆವಾಗ ಜಾಹ್ನುವಿ ಅಂತೇಳಿ ಹೆಸರಾಗ್ತದೆ ಜನ್ನು ಋಷಿ ಅದನ್ನು ಕುಡಿದ ಕಾರಣ ಆಮೇಲೆ ಮತ್ತೆ ಜನು ಋಷಿಯನ್ನು ಹೋಲಿಸಿಕೊಂಡು ಜನ್ ನಾನು ಪುನಃ ಜನ್ ಜಹನ್ ಋಷಿ ಬಿಟ್ಟುಕೊಡ್ತಾನೆ ಗಂಗಾ ನದಿಯನ್ನು ಹಾಗೆ ಜಾಹನ್ನವಿ ಅಂತೇಳಿ ಹೆಸರಾಯಿತು ಮುಂದೆ ಇದು ಹರಿದು ಸಮುದ್ರವನ್ನು ಸೇರ್ತದೆ ಗಂಗಾ ಸಾಗರ ಈಗ ನಾವು ಬಂಗಾಳಕೊಲ್ಲಿ ಅಂತ ಹೇಳ್ತೇವೆ ಹಿಂದೆ ಅದಕ್ಕೆ ಗಂಗಾ ಸಾಗರ ಅಂತ ಹೇಳ್ತು ಗಂಗಾ ನದಿ ಸೇರತಕ್ಕಂಥ ಸಾಗರ ಹಾಗೆ ಸಿಂಧೂ ನದಿ ಸೇರತಕ್ಕಂಥದ್ದು ಈಗ ನಾವು ಏನು ಅರಬ್ಬಿ ಸಮುದ್ರ ಅಂತ ಹೇಳ್ತೇವೆ ಅದು ಮೊದಲು ಸಿಂಧೂ ಸಾಗರ ಅಂಥೇಳಿ ಎನಿಸ್ಕೊಂಡಿತ್ತು ಈ ಗಂಗಾ ಸಾಗರಕ್ಕೆ ಸೇರಿದಂಥದ್ದು ಆಮೇಲೆ ಮತ್ತಷ್ಟು ಅದು ಪಾತಾಳಕ್ಕೆ ಈ ಭಗೀರಥನ ತಪಸ್ಸಿನ ಫಲ ಪ್ರಾರ್ಥನೆಯ ಫಲವಾಗಿ ಗಂಗಾದೇವಿ ಗಂಗಾ ಮಾತೆ ಹ್ಞೂ ಅದು ನದಿಯ ಕಥೆ ಹಿಂದೆ ನದಿ ಮೂಲ ಋಷಿ ಮೂಲ ಹುಡುಕಬಾರದು ಅಂತೇಳಿ ಹೇಳ್ತಾರೆ ಗಂಗಾ ನದಿ ಆಗಲಿಕ್ಕೂ ಬೇರೆ ಕಥೆ ಇದೆ ಗಂಗಾ ನದಿ ನಿಜವಾಗಿ ಹಿಂದಿನ ಒಂದು ಸ್ವರೂಪದಲ್ಲಿ ವರುಣನ ಪತ್ನಿ ಹಾಗಾಗಿ ವರುಣ ಶಂತನೂ ಆಗಿ ಹುಟ್ಟಿದಾಗ ಮತ್ತೆ ಅಲ್ಲಿ ಗಂಗೆ ಸ್ತ್ರೀ ರೂಪದಲ್ಲಿ ಬಂದು ಶಂತನನ್ನು ವಿವಾಹವಾಗ್ತಾಳೆ ಶಂತನು ವರುಣಾಂಶ ಸಂಭೂತ ಹಾಗೆ ವರುಣನ ಪತ್ನಿ ಗಂಗೆ ಹಾಗೆ ಶಾಪದಲ್ಲಿ ಬ್ರಹ್ಮ ಸಭೆಯಲ್ಲಿ ನಡೆದಿರತಕ್ಕಂಥ ಒಂದು ಅಚಾತುರ್ಯ ಅವರ ಆ ಬ್ರಹ್ಮನ ಶಾಪ ನೀವು ಭೂಲೋಕದಲ್ಲಿ ಹುಟ್ಟಿ ಅಂಥೇಳಿ ಅದರಿಂದಾಗಿ ಅವರ ಹಾವಭಾವಗಳು ಹಿರಿಯರ ನ ಮುಂದೆ ನಡೆಸುವ ಹಾಗೆ ಇರಲಿಲ್ಲ ಗಂಡ ಹೆಂಡತಿ ಯಾವ ರೀತಿ ಇರಬೇಕು ಅವರ ಹಿರಿಯರ ಮುಂದೆ ಗೌರವ ಗೌರವಾನ್ಯಿತವಾಗಿ ನಡ್ಕೊಳ್ಬೇಕು ಆ ರೀತಿ ನಡ್ಕೊಳ್ಳಲಿಲ್ಲ ಅವರು ಅವರು ಖಾಸಗಿಯಾಗಿ ಹೇಗೆ ತಮ್ಮಷ್ಟೇ ತಾವು ಗಂಡ ಹೆಣತಿ ಹಾವಭಾವಗಳು ಚೇಷ್ಟೆಗಳನ್ನು ತೋರಿಸೋ ಆ ರೀತಿಯಲ್ಲಿ ಸಾರ್ವಜನಿಕವಾಗಿ ತೋರಿಸಿಕೊಂಡು ಬಿಟ್ಟರು ಹಾಗಾಗಿ ಇದೊಂದು ನೀತಿ ಸಾರ್ವಜನಿಕವಾಗಿ ಗಂಡ ಹೆಣತಿ ಹೇಗಿರಬೇಕು ಪತಿ ಪತ್ನಿಯರು ಹ್ಞೂ ಹಿರಿಯರ ಮುಂದೆ ಸಾರ್ವಜನಿಕರ ಮುಂದೆ ವೈಯಕ್ತಿಕವಾಗಿ ಖಾಸಗಿಯಾಗಿದ್ದ ಹಾಗೆ ಇರಬಾರ್ದು ರೀತಿಯಲ್ಲಿ ನಡ್ಕೊಳ್ಬೇಕು ಅಂತೆ ಹಾಗೇ ಈ ಶಾಪಕ್ಕೊಳಪಟ್ಟು ಆ ರೀತಿ ಅದು ಗಂಗೆಯ ಮೂಲ ನದಿಯಾಗಿ ಹರಿಯಲಿಕ್ಕೆ ಕಾರಣ ಭೂಲೋಕಕ್ಕೆ ಬಂತು ಹಾಗೆ ಭೂಮಿಯಲ್ಲಿ ಹುಟ್ಲಿಕೆ ಕಾರಣ ಆಯಿತು ಅಂತೇಳಿ ಒಂದು ನಿಮಿತ್ತ ಅದಾದ ಮೇಲೆ ಭಗೀರಥನ ತಪಸ್ಸು ಅದೊಂದು ಇನ್ನೊಂದು ಅದೊಂದು ಕಾರಣ ಹೀಗೆ ಈ ಸಾಗರ ಈ ಸಗರ ಅವರಿಗೆ ಆಮೇಲೆ ಮೋಕ್ಷ ಸಿಗ್ತದೆ ಗಂಗಾ ನದಿಯ ನೀರು ಅಲ್ಲಿ ಪಾತಾಳದಲ್ಲಿ ಕೂಡ ಹರಿಯುತ್ತದೆ ಅವರ ಮೇಲೆ ಭಸ್ಮ ಆದಂಥ ಪ್ರದೇಶದ ಅವರ ಭಸ್ಮದ ಮೇಲೆ ಹರಿದಾಗ ಅವರಿಗೆ ಮುಕ್ತಿ ಸಿಗ್ತದೆ ಹೀಗೆ ತ್ರಿಪಥಗಾಮಿನಿ ಮೂರು ಲೋಕಗಳಲ್ಲಿ ಹರಿಯತಕ್ಕಂಥದ್ದು ಅಂತೇಳಿ ಬಂತು ಗಂಗೆಗೆ ಹೆಸರು ಮುಂದೆ ಅಂತಹ ಗಂಗಾ ನದಿ ಸೂರ್ಯ ನದಿ ಹರಿತಾ ಇರತಕ್ಕಂಥ ವೇಗವಾಗಿ ಬಹು ವೇಗವಾಗಿ ಹರಿತಾ ಇರತಕ್ಕಂಥ ಪ್ರದೇಶ ಅದು ಅದರ ಸಮೀಪದಲ್ಲಿ ಈ ಗುಹೆ ಸಮೀಪದಲ್ಲಿ ಹರಿತಾಯಿತ್ತು ನಾರದರು ತಪಸ್ವೀಮಾನ ಮಾಡಿದಂತಹ ಹಿಮ ಹಿಮಾಲಯದ ಹಿಮತ್ ಪರ್ವತದ ಗುಹೆ ಅದರ ಸಮೀಪದಲ್ಲಿ ಗಂಗಾನದಿ ವೇಗವಾಗಿ ಹರಿತಾ ಇತ್ತು ಬಹಳ ಸುಂದರವಾದ ಗುಹೆ ಅದು ತ್ರಮೆ ಮಹಾದಿವ್ಯೋ ನಾನಾಶೋಭಮನ್ವಿತ ತಪೋರ್ಥ ಸೌ ಸೌ ತಾರದೋ ದಿವ್ಯದರ್ಶನ ತಶ್ರಮೆ ಮಹಾದಿವ್ಯ ನಾನಾಶೋಭಮನ್ವಿತ ಮಹಾದಿವ್ಯವಾದಂತಹ ಕಾಂತಿಯುಕ್ತವಾಗಿ ಇರತಕ್ಕಂತಹ ಒಂದು ವಿಶಾಲವಾದ ಆಶ್ರಮ ಅಲ್ಲಿ ತಂತೆ ಆ ಗುಹೆಯಲ್ಲಿ ಸಮೀಪದಲ್ಲಿ ಆ ನದಿಯ ದಡದಲ್ಲಿ ತಪೋರ್ಥಂಸ ತತ್ರ ನಾರದು ದಿವ್ಯದರ್ಶನ ದಿವ್ಯಜ್ಞಾನಿಯಾಗಿರ್ತಕ್ಕಂತಹ ದಿವ್ಯದೃಷ್ಟಿಯುಳ್ಳಂತಹ ಹಾಗೆ ದಿವ್ಯದರ್ಶನ ಅಂತೇಳಿ ನಾರದರು ತಪಸ್ಸನ್ನು ಆಚರಿಸಲಿಕ್ಕೆ ಹೋದರು ತತ್ರ ಯಯೌ ಸಹ ಯಾತಿ ಅಂದರೆ ಹೋಗುತ್ತಾನೆ ಯಯೌ ಅಂದರೆ ಅದು ಭೂತಕಾಲದಲ್ಲಿ ಹೋದನು ಅಂತೇಳಿ ತಾನ್ ದೃಷ್ಟ ಮನುಷಾಧೂಲಸ್ತೆಪೆ ಸ ಸುಚಿರಂ ತಪ ಬದ್ಧವಾಸನಂ ದೃಢಂ ಮೌನಿ ಪ್ರಾಣಾನ್ ಆಯಮ್ಯ ಶುದ್ಧಧೀ ಆ ಅಂತ ನಾರದನು ಮುನಿಶಾ ಶಾರ್ದೂಲ ಮುನಿಶ್ರೇಷ್ಠ ಸುಚಿರಂ ತಪ ದೃಢವಾದ ಆಸನದಲ್ಲಿ ಕುಳಿತು ಬದ್ಧ ದೃಢಂ ಮೌನಿ ಮೌನದಿಂದ ಪ್ರಾಣಾನ್ ಆಯಮ್ಯ ಪ್ರಾಣಾಯಾಮ ಪುರಸ್ಸರವಾಗಿ ಶುದ್ಧ ದೀಹಿ ಬಹುದಿವಸಗಳವರೆಗೂ ಶುದ್ಧ ಶುದೇನಾಗಿ ಸುಚಿರಂ ಅಂದರೆ ಬಹುದಿವಸಗಳವರೆಗೂ ಚಿರಕಾಲ ತಪಸ್ಸನ್ನು ಆಚರಿಸ್ರು ತಪ ತೇಪೇ ತಪಸ್ಸನ್ನು ಆಚರಿಸಿದರು ಚಕ್ರೇ ಮುನಿ ಸಧಿ ತಮಹಂ ಬ್ರಹ್ಮೇತಿ ಯತ್ರ ವಿಜ್ಞಾನ ಬ್ರಹ್ಮ ಸಾಕ್ಷಾತ್ಕಾರಕರ ದ್ವಿಜಾ ದ್ವಿಜಶ್ರೇಷ್ಠರೇ ಯಾವ ಸಮಾಧಿಯಲ್ಲಿ ನಾನೇ ಪರಬ್ರಹ್ಮ ದಿವ್ಯವಾದ ಆತ್ಮಾನುಭವವು ಉಂಟಾಗುವುದೋ ಚಕ್ರೇ ಮುನಿ ಸಮಾಧಿ ತಮಹಂ ಅವನು ನಾನೇ ತಮಹಂ ಬ್ರಹ್ಮ ಇತಿ ಯತ್ರ ಅಂತಹ ಸಮಾಧಿ ಯಾವುದರಲ್ಲಿದೆಯೋ ಅಂತಹ ಮುನಿ ಅಂತಹ ಸಮಾಧಿಯಲ್ಲಿ ಆ ಮುನಿಯು ತೊಡ ಸಮಾಧಿ ಸ್ಥಿತಿಗೆ ಏರಿದ ವಿಜ್ಞಾನಂಭವತಿ ಅಂತಹ ಜ್ಞಾನ ವಿಶೇಷವಾದ ಜ್ಞಾನ ಉಂಟಾಗ್ತು ಅಂತಹ ಸಮಾಧಿ ಸ್ಥಿತಿಯಲ್ಲಿದ್ದ ಅಂತಹ ಬ್ರಹ್ಮ ಸಾಕ್ಷಾತ್ಕಾರ ಕರಂ ದ್ವಿಜ ಪರಬ್ರಹ್ಮ ವಸ್ತುವನ್ನು ಸಾಕ್ಷಾತ್ಕರಿಸತಕ್ಕಂತಹ ಸಮಾಧಿಯಲ್ಲಿ ಆ ಮುನಿಯು ಮಗ್ನನಾದ ಯಾವ ಸಮಾಧಿಯಲ್ಲಿ ತಾನೇ ಪರಬ್ರಹ್ಮವಸ್ತು ಎನ್ನತಕ್ಕಂತಹ ದಿವ್ಯಾನುಭವ ಉಂಟಾಗ್ತದೋ ಅಂತಹ ಪರಬ್ರಹ್ಮವಸ್ತುವನ್ನು ಸಾಕ್ಷಾತ್ಕರಿಸತಕ್ಕಂತಹ ಸಮಾಧಿ ಅದರಲ್ಲಿ ಮಗ್ನ ಅದ ಇತ್ತಪತಿ ತಸ್ನ್ ವೈ ನಾರದೇ ಮುನಿ ಸತ್ತಮೇ ಚಕಂಪೇ ಚಕಂಪೇತ ಶುನಾಸಿರೋ ಮನಸ್ಸಂತಪವಿಹ್ವಲಹ ಈ ರೀತಿಯಾಗಿ ಮನುಷ್ಯರು ಎಷ್ಟ ನಾರದನ್ನು ತಪಸ್ಸನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಶುನಾಸಿರ ಚಕಂಪ ಶುನಾಸಿರ ಅಂದರೆ ಇಂದ್ರ ದೇವೇಂದ್ರ ಶುನಾಸಿರ ಅಂತೇಳಿದರೆ ವಾಯು ಸೂರ್ಯವು ಎನ್ನುತಕ್ಕಂಥ ಅರ್ಥವು ಇದೆ ವಾಯು ಮತ್ತು ಸೂರ್ಯರು ಇಲ್ಲಿಗ ಇಂದ್ರನಿಗೆ ಹೇಳಿದ್ದು ವಾಯುಸೂರ್ಯ ಸಮೇತನಾದಂತಹ ಇಂದ್ರ ಅಥವಾ ವಾಯು ಸೂರ್ಯರ ಅಧಿಪತಿಯಾದ ದೇವತೆಗಳ ಅಧಿಪತಿಯಾದ ಇಂದ್ರ ಶೂನಾ ಅಂದರೆ ಶೂ ಅಂದರೆ ಶೂ ಗತವು ಅಂಥೇಳಿ ಬರ್ತದೆ ಹ್ಞೂ ಗತಿ ಗತ್ಯರ್ಥಕವಾದದ್ದು ಗಮನ ಸದಾ ಗತಿಶೀಲವಾದದ್ದು ವಾಯು ಶೀರ ಅಂದರೆ ಸೂರ್ಯ ಅನ್ನೋದಕ್ಕಂಥ ಅರ್ಥ ಇದೆ ಮತ್ತು ನೇಗಿಲು ಅಂತೇಳಿ ಕೂಡ ಅರ್ಥ ಇದೆ ಇಲ್ಲಿಗೆ ಸೂರ್ಯ ಅನ್ನೋದಕ್ಕಂಥ ಅರ್ಥ ಹಾಗೆಯೇ ವಾಯು ಸೂರ್ಯ ಅಂಥೇಳಿ ಗ ಸದಾ ಗತಿಶೀಲವಾದ ವಾಯು ಮತ್ತು ಶೀರಾ ಅಂದರೆ ಸೂರ್ಯ ಹೀಗೆ ವಾಯು ಸೂರ್ಯರ ದ್ವಿತಾಯ ಎರಡು ದೇವತೆಗಳು ಸೇರಿ ಇರತಕ್ಕಂಥ ಒಂದು ರೂಪ ಅಂತೇಳಿದರೆ ಅದು ಇಂದ್ರನಿಗೆ ಇಲ್ಲಿ ಪರ್ಯಾಯವಾಗಿ ಅದು ಬರ್ತದೆ ಆ ಹೆಸರು ಸೂರ್ಯ ಅಂಥೇಳಿ ಋಗ್ವೇದದಲ್ಲಿ ಸೂರ್ಯ ರೂಪದಿಂದ ಇಂದ್ರನಿಗೂ ಕೂಡ ಹೇಳ್ತಾರೆ ಇಂದ್ರನು ಸೂರ್ಯ ರೂಪದಿಂದ ಬಂದ ಆವಿರ್ಭವಿಸಿದ ಅನ್ನತಕ್ಕಂಥದ್ದು ಕೂಡ ಬರ್ತದೆ ಹೀಗೆ ಈ ಶುನಾಸಿರ ಅಥವಾ ಇಂದ್ರ ಮನಸ್ಸನ್ನಪವಿಹ್ವಲ ಅಂದರೆ ಸಂತಾಪದಿಂದ ಕರವಡಗೊಂಡವನಾಥ ಚಕಂಪೇತ ಈ ಮುನಿಶ್ರೇಷ್ಠ ನಾರದನ ತಪಸ್ಸನ್ನು ನೋಡಿ ಮನಸೀತಿ ವಿಚಿತ್ಯ ಸೌ ಮುರ್ಮೇ ರಾಜ್ಯಛತಿ ತದ್ವಿಘ್ನಕರ ಹರಿಯತ್ನಮೇಷ ಸಹ ಈ ನಾರದ ನನ್ನ ರಾಜ್ಯವನ್ನು ಅಂದರೆ ಸ್ವರ್ಗಲೋಕದ ಅಧಿಪತ್ಯವನ್ನು ಪಡೆಯಬೇಕು ಅಂತೇಳಿ ತಪಸ್ ಮಾಡ್ತಾ ಇದ್ದೇನೆ ಅಂಥೇಳಿ ಅಂದ್ಗೊಂಡು ಇಂದ್ರ ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನಿಸಬೇಕು ಅಂತೇಳಿ ಯೋಚನೆ ಮಾಡಿದೆ ಹರಿಹಿ ಅಂತೇಳಿ ಕೂಡ ಹೆಸರಿದೆ ಇಂದ್ರನಿಗೆ ಸ್ಮಾರ ಸ ಸ್ಮರಂ ಚಕ್ರ ಚೇತಸ ದೇವನಾಯಕ ಆಜಗಾಮ ಧೃತ ಕಾಮ ಸಮೀಮಷಿ ಸಮಧೀಮಹಿಷೀ ಸುತ ಅಂದರೆ ಹೀಗೆ ಅವನು ಸ್ಮರಿಸಿದ ಕೂಡಲೇ ಸ್ಮಾರ ಸ್ಮರಂ ಚಕ್ರ ಚೇತಸ ದೇವನಾಯಕಃ ದೇವರಾಜನ ಅಂತಹ ಇಂದ್ರನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿದ ಕೂಡಲೇ ನೆನಪಿಸಿದ ಕೂಡಲೇ ಬರುವಂಥವ್ ಮನಸ್ಸಿನಲ್ಲಿ ನೆನಪಿ ಕೂಡಲೇ ಬರ್ತಕ್ಕಂಥವು ಆ ಸ್ಮರ ಅಂತೇಳಿ ಹಾಗೆ ಹೆಸರು ಬಂದ ಸ್ಮರ ಕಾಮ ಮದನೋ ಮನ್ಮಥೋ ಕಾಮ ಪ್ರದ್ಯುಮ್ನೋ ಮೀನಕೇತನಃ ಅಂತೇಳಿ ಅಮ್ರಕೋಶದಲ್ಲಿ ಬರ್ತದೆ ಮನ್ಮಥನ ಬೇರೆ ಬೇರೆ ಹೆಸರುಗಳು ಅನಂಗ ಹೀಗೆ ಇಲ್ಲಿ ಸ್ಮರ ಸ್ಮರ ಅಂತೇಳಿದರೆ ಸ್ಮರಿಸಿದ ಗುಡ್ಲೆ ಬರತಕ್ಕಂಥವ ಅಂಥೇಳಿ ಒಂದು ಅರ್ಥ ಹಾಗೆ ಈ ಸ್ಮರ ಅಥವಾ ಕಾಮ ಹ್ಞೂ ಬಯಕೆ ಮನಸ್ಸಿನ ಕಾಮನೆಗಳೇ ಮನ್ಮಥ ಅಂಥೇಳಿ ಹ್ಞೂ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಮಥನದಿಂದ ಉಂಟಾದವ ಮನಸ್ಸಿನಲ್ಲಿ ಕಾಮನೆಗಳಿಂದ ಉಂಟಾಗತಕ್ಕಂಥವು ಈ ಮನ್ಮಥ ನನ್ನ ದೇವರಾಜನ ಅಂತ ಹಿಂದಿ ಇವನ ತಪಸ್ಸನ್ನು ಕೇಳಿಸ್ಲಿಕ್ಕೆ ನಾರದನ ಅವನ ಬುದ್ಧಿ ಹೇಗಂತೆ ಆಜಗಾಮದೃತ ಬಹು ಬೇಗನೆ ಬಂದ ಕಾಮಹ ಮನಸ್ ಇವನು ಮನ್ಮಥ ಸಮಧಿ ಮಹಿಷೀ ಸುತ ಎಮ್ಮೆ ಕರುವಿನಂತೆ ಮಹಿಷೀ ಸುತ ಕರುವಿನಂತೆ ಸಮಧಿ ಬುದ್ಧಿ ಸ್ ಅದಕ್ಕೆ ಸರಿಯಾದಂಥ ಸ್ಥೂಲ ಬುದ್ಧಿ ಉಳ್ಳ ಮನ್ಮತ ಹ್ಞೂ ಮಂದಬುದ್ಧಿ ಅಂತೇಳಿ ಹೇಳ್ತಾರೆ ಇಲ್ಲಿ ಕಾಮನೆಗಳು ಕಾಮಗಳು ಬರುವಂಥದ್ದು ಬಹಳ ಅಲ್ಪತನ ಅದು ವಿಶಾಲತೆ ಅಲ್ಲ ಕಾಮನೆಗಳನ್ನು ಬಿಟ್ಟರೆ ಅದು ವಿಶಾಲತೆ ಅಥವಾ ಶ್ರೇಷ್ಠತ್ವ ಹಾಗಾಗಿ ಇಲ್ಲಿ ಆ ರೀತಿ ಹೇಳ್ತಾರೆ ಹೆಮ್ಮೆ ಕರುವಿನಂತೆ ಸ್ಥೂಲ ಬುದ್ಧಿ ಉಳ್ಳಂತಹ ಮನ್ಮತನು ಬೇಗನೆ ಅಲ್ಲಿಗೆ ಬಂದ ಅಂತೇಳಿ ಅಥಾಗ ತಮ್ಮ ಸ್ಮರಣದೃಷ್ಟ ಸಂಬೋಧ್ಯ ಸುರರಾಟ್ ಪ್ರಭು ಉವಾಚ ತಂ ಪ್ರಪಶ್ಯ ಆಶು ಸ್ವಾರ್ಥೇ ಕುಟಿಲ ಮುಶಿಹಿ ಕುಟಿಲ ಬುದ್ಧಿ ಉಳ್ಳವನಾಗಿ ಶೇಮುಷಿ ಅಂದರೆ ಜ್ಞಾನ ಅಥವಾ ಬುದ್ಧಿ ಮತಿ ಮನಸ್ಸು ಉಳ್ಳವನಾದಂಥ ಸುರರಾಜ ದೇವರಾಜ ಇಂದ್ರ ಮನ್ಮಥನು ಬಂದದ್ದನ್ನು ನೋಡಿ ಪ್ರಪಶ್ಯ ತಂ ಪ್ರಪಶ್ಯ ಆಶು ಬಹು ಬೇಗನೆ ಬಂದದ್ದನ್ನು ನೋಡಿ ಕೂಡಲೇ ಹೇಳಿದ ಸು ಸ್ಮರಣ ದೃಷ್ಟ್ವ ಅಥವಾ ಆಗತ ಸ್ಮರಣ ದೃಷ್ಟ್ ಸಂಬೋಧ್ಯನನ್ನು ಸಂಬೋಧಿಸಿ ಸುರರಾಟ್ ಪ್ರಭು ಸುರರಾಜನಾದಂತಹ ಪ್ರಭುವಾದಂತಹ ಇಂದ್ರನು ಹೂವಾಚ ಹೇಳ್ತಾನೆ ತನ್ನ ಕುಟಿಲಶೇಮಿ ಸ್ವಾರ್ಥೇ ತನ್ನ ಸ್ವಾರ್ಥದ ಸ್ವಾರ್ಥವನ್ನು ಸಾಧಿಸಲಿಕ್ಕೋಸ್ಕರವಾಗಿ ಹೇಳ್ತಾನೆ ಇಂದ್ರೌ ಮಿತ್ರವರ್ಯ ಮಹಾವೀರ ಸರ್ವದಾ ಹಿತಕಾರಕ ಶೃಣು ಪ್ರೀತ್ಯ ವಚೌ ಮೇ ಕುರು ಸಹಾಜ್ಯ ಮಾತ್ಮನ ಎಲೆ ಸ್ನೇಹಿತನೇ ಮಿತ್ರವರ್ಯನೇ ಮಹಾವೀರನೇ ನೀನು ವೀರರಲ್ಲಿ ಶ್ರೇಷ್ಠನಾದವ ಸರ್ವದಾ ಹಿತಕಾರಕ ನೀನು ಯಾವಾಗಲೂ ಹಿತವನ್ನು ಮಾಡತಕ್ಕಂಥವಾ ನನಗೆ ಶೃಣು ಪ್ರೀತ್ಯ ಮೇ ತ್ವ ನೀನು ನನ್ನ ಮಾತುಗಳನ್ನು ಪ್ರೀತಿಯಿಂದ ಕೇಳು ನನ್ನ ಮಾತನ್ನು ಶೃಣು ಪ್ರೀತ್ಯ ವಚೋ ಕುರು ಸಾಹಾಯ್ಯಮಾತ್ಮನಾ ನನ್ನಲ್ಲಿ ಪ್ರೀತಿ ಇಟ್ಟು ನನ್ನ ಮಾತನ್ನು ಕೇಳು ಮತ್ತು ನನಗೆ ಸಹಾಯವನ್ನು ಮಾಡು ಅಂತೇಳಿ ಹೇಳ್ತಾನೆ ಇಂದ್ರ ತ್ವಲಾನ್ ಮೇ ಬಹೂನಾಂಚ ತಪೋ ಗರ್ವೋ ವಿನಾಶಿ ಮದ್ರಾಜ್ಯ ಸ್ಥಿರತಾ ಮಿತ್ರ ತ್ದನುಗ್ರಹತ ಸದಾ ಎಲ್ಲ ಸ್ನೇಹಿತನೇ ಮಿತ್ರನೇ ನನಗೆ ನೀನು ಬೆಂಬಲವಾಗಿ ಬೆಂಬಲವಾಗಿ ನಿಂತಿರುವ ಕಾರಣ ಅನೇಕರ ತಪೋ ಗರ್ವೋ ತಪಸ್ಸಿನ ಅಹಂಕಾರವನ್ನು ನಾಶ ಮಾಡಿದ್ದೇನೆ ನೀನು ಸದಾ ವಿಶ್ವಾಸವಿಟ್ಟಿರುವ ಕಾರಣವೇ ನನ್ನ ರಾಜ್ಯ ಅಲ್ಲಾಡದೆ ನಿಂತಿದೆ ತದನುಗ್ರಹ ತದ ಅನುಗ್ರಹ ತ ಇನ್ನ ಕೆಲಸ ಆಗಬೇಕಿದ್ದರೆ ಹೇಗೆ ನೋಡಿ ಹ್ಞೂ ಕತ್ತೆ ಕಾಲ ಆದರೂ ಹೇಳಬೇಕು ಇಲ್ಲಿ ಮನ್ಮಥನನ್ನು ಅಷ್ಟೊಂದು ಇವನು ಇನ್ನೂ ಅನುಗ್ರಹದಿಂದಲೇ ನನ್ನ ರಾಜ್ಯ ನಿಂತಿದೆ ಅಂಥೇಳಿ ಯಾರ ಹತ್ರ ಮನ್ಮತನ ಹತ್ರ ಹೇಳ್ತಾನೆ ಯಾರು ಇಂದ್ರ ಹ್ಞೂ ದೇವತೆಗಳ ಒಡೆಯ ಸಾಕ್ಷಾತ್ ಆದರೆ ಅವನು ಈ ರೀತಿಯಾಗಿ ಹೇಳ್ತಾನೆ ಯಾಕೆ ಇವನಿಗೀ ಕೆಲಸ ಆಗಬೇಕಾಗಿದೆ ಹಾಗಾಗಿ ಅವನ ಹತ್ರ ಮನ್ಮತನ ಹತ್ರ ಅಂದರೆ ಎಲ್ಲ ತಪಸ್ಸುಗಳನ್ನು ಭಂಗಪಡಿಸುವಂತಂದರೆ ಮನಸ್ಸನ್ನು ಚಂಚಲಗೊಳಿಸುವಂಥದ್ದು ತಪಸ್ಸು ಭಂಗ ಆಗ್ತದೆ ಅದು ಇಂದ್ರ ಮತ್ತು ಕಾಮ ಮಾಡತಕ್ಕಂಥದ್ದು ಇಂದ್ರ ಮನಸ್ಸಿನ ಅಧಿದೇವತೆ ಹ್ಞೂ ಈ ಕಾಮನು ಹಾಗೆ ಮನಸ್ಸನ್ನು ಹಾಡು ಮಾಡಲಿಕ್ಕೆ ನಿಪುಣ ಹಿಮಶೈಲ ಗುಹಾಯ ಹಿ ಮುನಿಸ್ತಪತಿ ನಾರದ ಮನಸ್ಸೋದ್ದಿಶ್ಯ ವಿಶ್ವೇಶಂ ಮಹಾ ಸಂಯಮವಾನ್ ದೃಢ ಹಿಮರ್ವೋತ ಗುಹೆಯೊಂದರಲ್ಲಿ ಮಹಾ ಸಂಯಮಶೀಲನಾಗಿ ದೃಢ ಚಿತ್ತದಿಂದ ಆ ವಿಶ್ವೇಶ್ವರನಾದ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾ ಇದ್ದಾನೆ ಯಾಚೆಯನ್ನ ವಿಧಿ ವಿಧಿತೋ ರಾಜ್ಯ ಸ ಮಮೇತಿ ವಿಶಂಕಿತ ಅದ್ಯವ ಗಚ್ಚ ತತ್ರ ವಿಘ್ನಮಾಚರೋ ಈ ತಪಸ್ಸಿನಿಂದ ಎಲ್ಲಿ ನನ್ನ ರಾಜ್ಯಕ್ಕೆ ಆಸೆಪಟ್ಟು ಅದನ್ನು ಬೇಡುತ್ತಾನೋ ಅಂತೇಳಿ ನನಗೆ ಕರಾವಳಾಗಿದೆ ತಪಸ್ಸೆಲ್ಲ ಮಾಡೋದು ಸರಿ ಪ್ರತ್ಯಕ್ಷ ಆಗುವಾಗ ದೇವರನ್ನು ಕುರಿತು ಏನು ಕೇಳ್ತಾನೆ ಇಲ್ಲಿ ಅದು ಸ್ವರ್ಗಾಧಿಪತ್ಯವನ್ನು ಕೊಡು ಅಂತೇಳಿ ಕೇಳಿದರೆ ಹ್ಞೂ ಹೆದರಿಕೆ ಆಗಿದೆ ಅದನ್ನು ಹೇಳ್ತಾ ಇದ್ದಾನೆ ಹ್ಞೂ ಮನ್ಮತನ ಹತ್ತಿರ ಹಾಗಾಗಿ ಮಮ್ಮಿ ಮಮ ರಾಜ್ಯ ಹ್ಞೂ ವಿಧಿತ ಅಂದರೆ ಎಲ್ಲಿಯಾದರೂ ವಿಧಿ ಇದ್ದರೆ ಹ್ಞೂ ಎಲ್ಲಿಯಾದರೂ ಕೇಳಿಬಿಟ್ರೆ ಅವನು ಅದ್ಯವ ಗಚ್ಚ ತತ್ರೋ ವಿಘ್ನ ಆಚಾರ ನೀನು ಅಲ್ಲಿಗೆ ಹೋಗಿ ಇವತ್ತೆ ಹ್ಞೂ ತಪಸ್ಸಿಗೆ ವಿಘ್ನವನ್ನುಂಟು ಮಾಡು ಅಂತೇಳಿ ಇತ್ಯಜ್ಞಪ್ತೋ ಮಹೇಂದ್ರೇಣ ಸ ಕಾಮ ಸಮಧು ಪ್ರಿಯ ಜಗಾಮ ತತ್ಸ್ಥಲ ಗರ್ವಾದು ಸ್ವಂಚಕಾರ ಹೀಗೆ ಇಂದ್ರ ಇಂದ್ರನಿಂದ ಆಜ್ಞಪ್ತನಾಗಿ ಆಜ್ಞಾಪಿಸಲ್ಪಟ್ಟು ಆ ಮನ್ಮಥನು ತನ್ನ ಸ್ನೇಹಿತನಾದ ಮಧು ಅಂದರೆ ವಸಂತ ವಸಂತನೊಡನೆ ವಸಂತ ಕಾಲ ಅಂದರೆ ಇದು ಕಾಮನ ಕಾಲದು ವಸಂತ ಋತು ಆ ಋತುರಾಜನ ಅಂತ ವಸಂತ ನೋಡನೆ ಅಂದರೆ ಎಲ್ಲ ಎ ಮಾವು ಎಲ್ಲ ಚಿಗಿರ್ತಿ ಚಿಗಿರಿರ್ತಕ್ಕಂತಹ ಫಲಪುಷ್ಪಗಳೆಲ್ಲ ಒಂದು ಸಂದರ್ಭ ಅದು ಆವಾಗ ಅದು ಫಲವಂತಿಕೆಯ ದ್ಯೋತಕ ಪುಷ್ಪವತ್ ದ್ಯೋತಕ ಅದು ಕಾಮನೆಗೆ ಸರಿಯಾದಂಥ ಸಮಯ ಕಾಮನೆಗಳ ಪೂರಣಕ್ಕಾಗಿ ಜಗಾಮತತ್ ಸ್ಥಲಂ ಗರ್ವಾದುಪಾಯಂ ನಾರದನ್ನು ತಪಸ್ ಮಾಡ್ತಾ ಇರ್ತಕ್ಕಂಥಲ್ಲಿಗೆ ಹೆಮ್ಮೆಯಿಂದ ಗರ್ವಾತ್ ತನ್ನ ಉಪಾಯಗಳನ್ನು ಹೂಡಿದೆ ಅಲ್ಲಿಗೆ ಹೋಗಿ ಹೋಗಿ ರಚಯ ಸ್ವಕಲಾ ಸಕಲಾ ಅಪಿ ಈ ವಸಂತೋಪಿ ಸ್ವಪ್ರಭಾವಂ ಚಕಾರ ವಿವಿಧಂ ಮದಾತ್ ಬೇಗ ಬೇಗ ಅಲ್ಲಿಗೆ ಹೋಗಿ ತನ್ನಲ್ಲಿ ತನ್ನ ವಿಳಾಸಗಳನ್ನು ತೋರ್ತಾನೆ ವಸಂತನು ಕೂಡ ಗರ್ವದಿಂದ ನಾನಾ ವಿಧವಾಗಿ ತನ್ನ ಪ್ರಭಾವವನ್ನು ಬೀರ್ತಾನೆ ನ ಬೂವ ಮುನೇಶ್ಚೇತೋ ವಿಕೃತ ಮುನಿ ಸಹ ಭ್ರಷ್ಟೋ ಬಭೂವ ತದ್ಗರ್ವೋ ಮಹೇಶಾನುಗ್ರಹೇಣ ಮುನಿವರಿಯರೇ ಆ ನಾರದರ ಮನಸ್ಸು ಸ್ವಲ್ಪವೂ ವಿಕಾರವನ್ನ ಹೊಂದಲಿಲ್ಲ ಏನೇ ಮಾಡಿದರು ಮಹೇಶ್ವರನ ಅನುಗ್ರಹದಿಂದ ಆ ಮನ್ಮಥನ ಗರ್ವವೆಲ್ಲವೂ ವ್ಯರ್ಥವಾಗಿ ಹೋಯ್ತು ಶೃಣುತಾ ದರತ ಕಾರಣ ಶೌನಕಾದಯ್ ಈಶ್ವರಾನುಗ್ರಹೇಣ ಪ್ರಮರಸ್ಯ ಹಿ ಇಲೆಯೇ ಶವನಕಾದಿಗಳೇ ಇದರ ಕಾರಣವನ್ನು ಕೇಳಿ ಈಶ್ವರಾನುಗ್ರಹ ಮಾತ್ರದಿಂದ ಈ ಸ್ಥಳದಲ್ಲಿ ಮನ್ಮಥನ ಆಟವೇನೂ ಸಾಗಲಾರದು ಹಾಗಾಗಿ ಹಾಗೆ ಅದು ಹೊರತು ನಾರದನ ಸ್ವಸಾಮರ್ಥ್ಯ ಮಾತ್ರದಿಂದ ಅಲ್ಲ ಅಥವಾ ಶಂಭುನಾಕಾರಿ ಅಥವಾ ಶಂಭುನಾ ಆಕಾರಿ ಸುತಪಶ್ಚ ಸ್ಮರಾರಿಣ ಅಥವಾ ದಗ್ಧಸ್ಥೇನಾಶು ಕಾಮೋ ಇದೇ ಜಾಗದಲ್ಲಿ ಹಿಂದೆ ಸ್ಮರಾರಿ ಅಂದರೆ ಮದನಾಂತಕ ಸ್ಮರಣನ್ನು ಸ್ಮರಣಶತ್ರು ಆದಂತಹ ಯಾವ ಶಿವನ್ನು ತಪಸ್ಸನ್ನು ಇದೇ ಪ್ರದೇಶದಲ್ಲಿ ಆಚರಿಸಿದ್ದ ಮೊದಲು ಶಂಭುನ ಆಕಾರಿ ಶಂಭುವಿನಿಂದ ಆಚರಿಸಲ್ಪಟ್ಟಿತು ಅತ್ರೆಯವೇ ತೇನ ಆಶು ಕಾಮ ಅಲ್ಲಿ ಇಲ್ಲಿಯೇ ತಪಸ್ಸಿಗೆ ಅಡ್ಡಿಪಡಿಸಲಿಕ್ಕೆ ಬಂದಂತಹ ಈ ಮನ್ಮಥನನ್ನು ಮುನಿಗಳ ತಪಸ್ಸಿಗೆ ಮೃತ್ಯುವಾಗಿರ್ತಕ್ಕಂತಹ ಮನ್ಮಥನನ್ನು ಕ್ಷಣ ಮಾತ್ರದಲ್ಲಿ ಇವನು ತನ್ನ ಹಣೆಗಣ್ಣಿನಿಂದ ದಹಿಸಿಬಿಟ್ಟಿದ್ದ ಶಿವ ಅತ್ರೈವ ದಗ್ಧ ತೇನ ಆಶು ಕಾಮಹ ಮುನಿ ತಪೋ ಮುನಿಯಗಳ ತಪಸ್ಸನ್ನು ಅಪಹಾರ ಮಾಡತಕ್ಕಂಥ ಕಾಮನ ಕಾಮನನ್ನು ದ್ದನನ್ನಾಗಿ ಅನಂಗನನ್ನಾಗಿ ಅಂಗವಿಲ್ಲದವನ್ನಾಗಿ ಮಾಡಿಬಿಟ್ಟಿದ್ದ ಮೊದಲು ಶಂಭು ಇದೇ ಪ್ರದೇಶದಲ್ಲಿ ಹಾಗಾಗಿ ಹಾಗೆ ಆಯಿತು ಅಂತೇಳಿ ಹೇಗಾಯಿತು ಅವರು ಇಲ್ಲಿ ಸೋತು ಬಿಟ್ಟರು ಈಗ ನಾರದರು ಕೂಡ ಅದೇ ಪ್ರದೇಶದಲ್ಲಿ ತಪಾಸೆ ಮಾಡಿದ ಕಾರಣ ಕಾಮಜೀವನ ಹೇತೋರ್ಹಿ ರತ್ಯ ಸಂಪ್ರಾರ್ಥಿತ ಈಸುರೈ ಸಂಪ್ರಾರ್ಥಿತ ಉವಾಚೇದಂ ಶಂಕರೋ ಲೋಕಶಂಕರ ಸುಟ್ಟು ಹೋದ ಹೇಗಾದರೂ ಮಾಡಿ ಬದುಕಿಸಿಕೊಡಬೇಕು ಅಂತೇಳಿ ದೇವತೆಗಳನ್ನು ರತಿಯು ಅಂಗಲಾಚಿ ಬೇಡಿಕೊಂಡಾಗ ಆಗ ದೇವತೆಗಳು ಶಂಕರನನ್ನು ಪ್ರಾರ್ಥಿಸಿದರು ಕಾಮಜೀವನ ಹೇತೋಹೋ ಕಾಮನನ್ನು ಜೀವನ ಬದುಕಿಸ್ಲಿಕ್ಕೆ ರತ್ಯ ಸಂಪ್ರಾರ್ಥಿತೈಹ ಸುರೈ ರತಿಯಿಂದ ಕಾಮನ ರತಿಯಿಂದ ಪ್ರಾರ್ಥಿಸಲ್ಪಟ್ಟವರಾದಂತಹ ದೇವತೆಗಳು ಸಂಪ್ರಾರ್ಥಿತ ವಾಚೇದ್ ಆ ದೇವತೆಗಳಿಂದ ಪ್ರಾರ್ಥಿತನಾದಂತಹ ಶಂಕರನು ಲೋಕಶಂಕರನು ಲೋಕಕ್ಕೆ ಮಂಗಳವನ್ನು ಉಂಟು ಶಿವನು ಪ್ರಪಂಚಕ್ಕೆ ಕಲ್ಯಾಣವನ್ನು ಉಂಟು ಶಂಕರನು ಹೀಗೆ ಹೇಳ್ತಾನೆ ಕಂಚಿತ್ ಸಮಯ ಮಾಸಾಧ್ಯ ಜೀವಿಷ್ಯತಿ ಸುರಹಾಹ ಸ್ಮರ ಪರಂತು ಇಹ ಸ್ಮರಣ ಸ್ಮರೋಪಾಯ ಚಲಿಸತಿ ನ ಕಶನ ಎಲೆ ದೇವತೆಗಳೇ ಕೆಲವು ಕಾಲ ಕಳೆದ ಮೇಲೆ ಮನ್ಮಥನ ಗುಣ ಬದುಕ್ತಾನೆ ಆದರೆ ಈ ಸ್ಥಳಗಳಲ್ಲಿ ಮಾತ್ರ ಅವನ ಯಾವುದೊಂದು ಆಟವೂ ನಡೆಯುವುದಿಲ್ಲ ನಾನೀಗ ತಪಸ್ಸು ಮಾಡಿದಂಥ ಪ್ರದೇಶದಲ್ಲಿ ಪರಂತು ಇಹ ಸ್ಮರೋಪಾಯ ಚಲಷ್ಯತಿ ನ ಕಶನ ಯಾವನ ಮೇಲೂ ಕೂಡ ಪ್ರಭಾವ ಬೀರುವುದಿಲ್ಲ ಈ ಪ್ರದೇಶದಲ್ಲಿ ನಾನು ತಪಾಸು ಮಾಡಿದ ಪ್ರದೇಶ ಮನ್ಮಥನನ್ನು ಇಹ ಯಾವ ದೃಶ್ಯದೇ ಭೂರ್ಜನ ಈ ಸ್ಥಿತ್ವಾಮರ ಸದಾ ಕಾಮಬಾಣ ಪ್ರಭಾವೋತ್ರನ ನ ಸಂಶಯಂ ಜನಗಳ ಕಣ್ಣಿಗೆ ಎಲ್ಲಿಯವರೆಗೂ ಈ ಸ್ಥಳವು ಗೋಚರಿಸ್ತಾ ಇರ್ತದೋ ಅಲ್ಲಿವರೆಗೂ ಇಲ್ಲಿ ಮನ್ಮಥನ ಬಾಣಗಳು ತಮ್ಮ ಪ್ರಭಾವವನ್ನು ಬೀರಲಾರವು ಈ ಅಂಶದಲ್ಲಿ ಸ್ವಲ್ಪವೂ ಸಂದೇಹ ಬೇಡ ಅಂಥೇಳಿ ಈ ಪ್ರದೇಶ ಜನಗಳಿಗೋಚರವಾಗುವಂಥಷ್ಟು ಕಾಲ ಅದೃಶ್ಯವಾದ ನಂತರ ಅಥವಾ ಈ ಪ್ರದೇಶ ಹಾಳಾಗಿ ಮತ ಮುಚ್ಚಿ ಆಮೇಲೆ ಇಲ್ಲ ಅಲ್ಲಿವರೆಗೆ ಆ ಒಂದು ಶಕ್ತಿ ಇದೆ ತಪಸ್ಸು ಸ್ಥಿರವಾಗಿ ಹಾಗಾಗಿ ನೋಡಿ ಹಿಮಾಲಯ ಕೂಗಿ ದೇವತಾ ಸಾನ್ನಿಧ್ಯ ಇದೆ ಅಲ್ಲಿ ಮನಸ್ಸು ಚಂಚಲ ಆಗುವುದಿಲ್ಲ ಎನ್ನತಕ್ಕಂಥದ್ದು ಇತಿಶಂಭುಕ್ತಿತಃ ಕಾಮೋ ಮಿಥ್ಯಾತ್ಮ ಗತಿಕಸ್ತದ ನಾರದೇಶ ಜಗಾಮಾಶು ದೀವಾಮೀಂದ್ರ ಸಮೀಪತ ಜನಗಳ ಕಣ್ಣಿಗೆ ಇತಿ ಶಂಭುಕ್ತಿ ಈ ರೀತಿಯಾದಂಥ ಶಿವನ ವಚನ ಮಾತು ಇದರಿಂದ ಕಾಮಹ ಮಿಥ್ಯಾತ್ಮಗತಿಕ ತದಾ ಅಂದರೆ ಸುಳ್ಳಾಯಿತು ಅವನ ಏನು ಮನ್ಮತನ್ನು ಮಾಡಿಕೊಡ್ತೇನೆ ಅಂತ ಹೇಳೋ ಕೆಲಸ ಆಗಲಿಲ್ಲ ನಾರದ ಈ ಶಿವನ ಮಾತಿನಿಂದಾಗಿ ನಾರದ ಮಹರ್ಷಿಯ ವಿಷಯದಲ್ಲಿ ಮನ್ಮಥ ಸೋತುಬಿಟ್ಟ ಅವನ ಆಟ ಸಾಗಲಿಲ್ಲ ನಾರದೆ ಸ ಜಗಾಮಾಶು ದಿವಮ ಇಂದ್ರ ಸಮೀಪತಃ ವಿಫಲ ಮನೋರಥನಾಗಿ ಬಂದ ದಾರಿಯನ್ನು ಹಿಡಿದು ಒಡನೆ ಇಂದ್ರನ ಬಳಿಗೆ ಹೊರಟು ಆಚಖ್ಯವು ಸರ್ವವೃತ್ತಾಂತಂ ಪ್ರಭಾವಂಚ ಮುನೇ ಸ್ಮರ ಮುನೇ ಸ್ಮರ ತದಾ ಜ್ಞಯ ಯಯವು ಸ್ಥಾನಂ ಸ್ವಕೀಯ ಸ ಮಧುಪ್ರಿಯ ಆ ವಸಂತ ಸನಾಧಮನ್ಮಂತನು ಇಂದ್ರನಿಗೆ ನಡೆದ ಎಲ್ಲ ವಿಷಯಗಳನ್ನು ನಾರದನ ಮಹಿಮೆಯನ್ನು ಕೂಡ ತಿಳಿಸಿ ಅವನು ಶಿವನ ಮಹಿಮೆ ಅಂತ ಹೇಳಿಲ್ಲ ಅಲ್ಲಿ ನಾರದನ ಮಹಿಮೆ ನಾರದನ ತಪಸ್ಸು ಭಂಗ ಆಗಲಿಲ್ಲ ಅಂತೇಳಿ ಹೇಳಿ ನಾನು ಮಾಡಿದ ಕೆಲಸ ಎಲ್ಲ ವ್ಯರ್ಥ ಹೇಳಿ ಇಂದ್ರನಿಗೆ ಹೇಳಿ ಅವನ ಅಪ್ಪಣೆಯನ್ನು ಪಡೆದು ತನ್ನ ಜಾಗಕ್ಕೆ ತನ್ನ ನಿವಾಸ ಸ್ಥಾನಕ್ಕೆ ಹೊರಟು ಹೋಗ್ತಾನೆ ವಸಂತನೊಂದಿಗೆ ತನ್ನದಾದಂತಹ ವಸಂತನಂದಿಗೆ ತನ್ನ ಮಿತ್ರನಾದಂತಹ ಆವಾಗ ಇಂದ್ರನಿಗೆ ಆಶ್ಚರ್ಯ ಆಗ್ತದೆ ಇದರ ಬಗ್ಗೆ ಹಾಗೆ ಇದರ ಮುಂದಿನ ಕಥಾಭಾಗವನ್ನು ಮುಂದೆ ನೋಡೋಣ ಹರೇ ರಾಮ ಓಂ ತತ್ಸತ್ ಶಿವಾರ್ಪಣ